ತ್ರಿವಿಧ ಜೀವರಾಶಿಗಳಿಗೆ ತ್ರಿವಿಧ ಗತಿಯನ್ನ ಸಾತ್ವಿಕರಿಗೆ ಮೋಕ್ಷವನ್ನು ರಾಜಸರಿಗೆ ನಿತ್ಯ ಸಂಸಾರವನ್ನು ತಾಮಸರಿಗೆ ನರಕ ಅಂಧ ತಮಸ್ಸನ್ನು ಕೊಡೋನು ಭಗವಂತನೇ ಅಂತ ತಿಳಿಸ್ತಾರೆ ವೇದ ಶಾಸ್ತ್ರ ವಿಚಾರ ಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಗೆ ಸ್ವರ್ಗಾದಿಸು ಕವೀವ ಐದಿಸುವ ಪಾಪಿಗಳ ನೆರೆಯವ ಖೇದ ಮೋದ ಮನುಷ್ಯರಿಗೆ ದುರ್ವಾದಿಗಳಿಗೆ ಅಂಧಮದಿ ಮಹಾದುಃಖಗಳುಣಿಪ ವೇದಶಾಸ್ತ್ರಗಳ ವಿಚಾರವನ್ನ ಮಾಡಿ ನಿಷಿದ್ಧ ಕರ್ಮವನ್ನ ತ್ಯಾಗ ಮಾಡಿ ಪ್ರತಿನಿತ್ಯ ಸಾಧುಕರ್ಮವನ್ನು ಸತ್ಕರ್ಮಗಳನ್ನೇ ಮಾಡುವಂಥವರಿಗೆ ಭಗವಂತ ಸ್ವರ್ಗ ಮೊದಲಾಗಿರ್ತಕ್ಕಂಥ ಉತ್ತಮ ಲೋಕಗಳನ್ನು ಕೊಟ್ಟು ಅಲ್ಲಿ ಸುಖವನ್ನು ಕೊಡ್ತಾನೆ ನರಕದಲ್ಲಿ ಹಾಕ್ತಾನೆ ಮನುಷ್ಯರಿಗೆ ಅಂದರೆ ರಾಜಸರಿಗೆ ಸುಖ ದುಃಖ ಮಿಶ್ರಣವಾಗಿರ್ತಕ್ಕಂಥ ನಿತ್ಯ ಸಂಸಾರವನ್ನೇ ಕೊಡ್ತಾನೆ ಪರಮಾತ್ಮನಿಗೆ ವೈಷಮ್ಯ ನೇರ್ಗುಣ್ಯ ದೋಷ ಅನ್ನೋದಿಲ್ಲ ದೇವತೆಗಳ ಮೇಲೆ ಪ್ರೀತಿ ಅಥವಾ ಸ್ನೇಹ ಆಗಲಿ ರಾಜಸರ ಮೇಲೆ ಔದಾಸೀನ್ಯವಾಗಲಿ ತಾಮಸರ ಮೇಲೆ ದ್ವೇಷ ಯಾವ ಭಾವವೂ ಇಲ್ಲ ಅವರವರ ಕರ್ಮಕ್ಕೆ ತಕ್ಕಂತೆ ಕೊಡ್ತಾನೆ ದುರ್ವಾದಿಗಳಿಗೆ ದುಷ್ಟ ಬುದ್ಧಿ ಇರೋರಿಗೆ ಅಂಧಂಥ ಮಸ್ಸಿನಲ್ಲಿ ಮಹಾ ದುಃಖಗಳನ್ನೇ ಉಳಿಸ್ತಾನೆ ಭಗವಂತ ಹೀಗೆ ಪರಮಾತ್ಮ ವಿಭಿನ್ನ ಜನರಿಗೆ ವಿಭಿನ್ನ ಗತಿಗಳನ್ನು ನೀಡ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶಾಸ್ತ್ರಾಧ್ಯಯನವನ್ನು ಮಾಡಿ ಸದಾಚಾರ ನಿಷ್ಠರಾಗಿರೋರಿಗೆ ಸದಾಚಾರ ಸಂಪನ್ನರಾಗಿರೋರಿಗೆ ಸ್ವರ್ಗಾದಿ ಸುಖಗಳನ್ನು ಕೊಡ್ತಾನೆ ಆ ರೀತಿಯಾಗಿ ಮಾಡದೇ ಇರತಕ್ಕಂಥ ಪಾಪಿಗಳಿಗೆ ನರಕವನ್ನು ಹೊಂದಿಸ್ತಾನೆ ನಿತ್ಯ ಸಂಸಾರಿಗಳಿಗೆ ಸುಖ ದುಃಖಗಳ ಮಿಶ್ರಣವನ್ನೇ ಕೊಡ್ತಾನೆ ಮತ್ತು ಅವರಿಗೆ ಗೊಂದಲವನ್ನ ಮನಸ್ಸಿನಲ್ಲಿ ಉಂಟು ಮಾಡ್ತಾನೆ ವೇದಶಾಸ್ತ್ರಗಳ ಬಗ್ಗೆ ಅವುಗಳ ಅರ್ಥದ ಬಗ್ಗೆ ಶುಷ್ಕ ತರ್ಕಗಳನ್ನು ವಾದಗಳನ್ನು ಮಂಡಿಸುವ ಜನರಿಗೆ ಅಂದಂ ತಮಸ್ಸನ್ನೇ ಕೊಡ್ತಾನೆ ಶಾಸ್ತ್ರ ಸಮ್ಮತ ವಿಚಾರ ಉತ್ತಮ ಫಲಕ್ಕೆ ಹೇಗೆ ಸಾಧನ ಆಗಿರುತ್ತೋ ಶಾಸ್ತ್ರ ಸಮ್ಮತ ಅಲ್ಲದೇ ಇರತಕ್ಕಂಥ ವಿಚಾರ ಅಂಧಂತಮಸ್ಸಿಗೆ ದುಷ್ಟ ಫಲಕ್ಕೆ ಸಾಧನ ಅಂತ ಈ ಮೂಲಕ ತಿಳಿಸ್ತಾರೆ ಆದ್ದರಿಂದ ಮೋಕ್ಷ ಅನ್ನೋ ಆಕಾಶದ ಎತ್ತರಕ್ಕೆ ಹಾರಬೇಕು ಅಂತಾದರೆ ಸದಾಚಾರ ಸದ್ವಿಚಾರ ಎರಡೂ ಇರಬೇಕು ಒಂದು ಪಕ್ಷಿಗೆ ಆಕಾಶದ ಕಡೆ ಹಾರಲಿಕ್ಕೆ ಆ ಸದಾಚಾರ ಸದ್ವಿಚಾರ ಅಂಥೇಳಿ ಎರಡು ರೆಕ್ಕೆಗಳು ಪಕ್ಷಿಗೆ ರೆಕ್ಕೆಗಳು ಹೇಗೆ ಅವಶ್ಯಕವೋ ಮೋಕ್ಷಕ್ಕೆ ಇರಬೇಕು ಅನ್ನೋ ಮುಮುಕ್ಷು ಅನ್ನೋ ಪಕ್ಷಿಗೆ ಜೀವಾಕ್ಯ ಪಕ್ಷಿಗೆ ಸದಾಚಾರ ಸದ್ವಿಚಾರ ಅಂತ ಎರಡು ರೆಕ್ಕೆಗಳು ಕೂಡ ಅತ್ಯಂತ ಅವಶ್ಯ ಒಂದು ರೆಕ್ಕೆ ಇದ್ದರೆ ಇನ್ನೊಂದು ರೆಕ್ಕೆ ಇಲ್ಲದೇ ಇದ್ದರೆ ಪಕ್ಷಿ ಹೇಗೆ ಹಾರೋದು ಅಸಾಧ್ಯವೋ ಅದೇ ರೀತಿಯಾಗಿ ಮುಖಕ್ಷ ಮೋಕ್ಷವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಸಾತ್ವಿಕನಿಗೂ ಕೂಡ ಸದಾಚಾರ ಇದೆ ಸದ್ವಿಚಾರ ಇಲ್ಲ ಅಥವಾ ಸದ್ವಿಚಾರ ಇದೆ ಸದಾಚಾರ ಇಲ್ಲ ಅಂತಾದರೆ ಮೋಕ್ಷದ ಕಡೆಗೆ ಹಾರೋದು ಸರ್ವತಾ ಸಾಧ್ಯ ಇಲ್ಲ ಅಂತ ತಾತ್ಪರ್ಯ ಇತಿಹಾಸ ಪುರಾಣ ಬ್ರಹ್ಮತರ್ಕ ಪಂಚರಾತ್ರ ಈ ರೀತಿಯಾಗಿ ಸರ್ವ ವೇದಾಧ್ಯಯನವನ್ನು ಮಾಡೋದ್ರಿಂದಲೇ ಮುಗೆ ಜ್ಞಾನ ಸಾಧನೆ ಅನ್ನೋದಾಗತ್ತೆ ಹೊರತು ಯಾವುದೋ ಒಂದನ್ನು ಮಾತ್ರ ಅಧ್ಯಯನ ಮಾಡಿದರೆ ಮೋಕ್ಷ ಆಗತ್ತೆ ಅಂತಿಲ್ಲ ಆ ಬ್ರಹ್ಮ ವಚನವನ್ನು ಸೂತ್ರ ಭಾಷೆಯಲ್ಲಿ ತೋರಿಸ್ತಾರೆ ಆದರೆ ಅಂತರ್ಯವನ್ನು ಇಲ್ಲಿ ತಿಳಿಸ್ತಾರೆ ಜ್ಞಾನ ಸಾಧನೆಗಿಂತ ಮುಂಚೆ ಪೂರ್ವದಲ್ಲಿ ಜ್ಞಾನ ಸಾಧನ ಕಾಲದಲ್ಲಿ ಮತ್ತು ಜ್ಞಾನ ಸಿದ್ಧಿಯಾಗುವಂತಹ ಸಂದರ್ಭದಲ್ಲೂ ನಿಷಿದ್ಧ ಕರ್ಮ ತ್ಯಾಗವನ್ನು ಮಾಡಲೇಬೇಕು ಪೀತಕರ್ಮ ಆಚರಣೆಯನ್ನು ಮಾಡಲೇಬೇಕು ಎರಡು ಕೂಡ ಅತ್ಯಂತ ಅವಶ್ಯಕ ಮೋಕ್ಷದಲ್ಲಿ ಅವಶ್ಯಕ ಇಲ್ಲದೇ ಇದ್ದರೂ ಮುಕ್ತ ಸ್ವಾಭಾವಿಕವಾಗಿ ಅವಶ್ಯವಾಗಿ ವಿಧಿ ನಿಷೇಧಗಳನ್ನು ಅನುಸರಣೆ ಮಾಡ್ತಾನೆ ಇಲ್ಲಿ ವಿಹಿತ ಕರ್ಮಗಳ ಆಚರಣೆ ನಿಷಿದ್ಧ ಕರ್ಮಗಳ ತ್ಯಾಗ ಅನ್ನೋದು ಮೋಕ್ಷಕ್ಕಿಂತ ಪೂರ್ವದಲ್ಲಿ ಸಾಧನಾಾವಸ್ಥೆಯಲ್ಲಿ ಅತ್ಯಂತ ಅವಶ್ಯಕ ಶೋಚಿತ ಕರ್ಮಗಳು ಆಚರಿಸುತ್ತಾ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳ ಆಚರಣೆ ಅನ್ನೋದು ಅತ್ಯಂತ ಮುಖ್ಯ ಯಾವುದೋ ಒಂದು ಕರ್ಮ ಅಲ್ಲ ಕರ್ಮಗಳ ಬಹುವಚನವನ್ನು ಹೇಳ್ತಾರೆ ಅಂದರೆ ಆಯಾ ವರ್ಣಕ್ಕೆ ಆಶ್ರಮಕ್ಕೆ ಶಾಸ್ತ್ರದಲ್ಲಿ ಏನೆಲ್ಲ ಕರ್ಮಗಳನ್ನು ಹೇಳಲ್ಪಟ್ಟಿದೆಯೋ ಆ ಎಲ್ಲ ಕರ್ಮಗಳನ್ನು ಕೂಡ ಯಥಾಶಕ್ತಿ ಯಥಾಜ್ಞಪ್ತಿ ಆಚರಣೆಯನ್ನು ಮಾಡಲೇಬೇಕು ಅದನ್ನು ಮಾಡಿದ್ರೆ ಯಾವುದೋ ಒಂದು ಕರ್ಮವನ್ನು ಮಾಡ್ತೀನಿ ಉಳಿದಿದ್ದನ್ನು ಮಾಡಲ್ಲ ಅಂತ ಹೇಳಿದ್ರೆ ಶಾಸ್ತ್ರ ಅದನ್ನು ಒಪ್ಪೋದಿಲ್ಲ ಅದೇ ರೀತಿಯಾಗಿ ವಿಹಿತ ಕರ್ಮಗಳ ಆಚರಣೆ ಎಷ್ಟು ಮುಖ್ಯವೋ ನಿಷಿದ್ಧ ಕರ್ಮಗಳ ತ್ಯಾಗವೂ ಕೂಡ ಅತ್ಯಂತ ಅವಶ್ಯಕ ಮೋಕ್ಷದಲ್ಲಿ ಈ ವಿಧಿ ನಿಷೇಧಗಳ ವಿಚಾರ ಅಷ್ಟೊಂದು ಇಲ್ಲದೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ಆಜೀವ ಅವಶ್ಯವಾಗಿ ವಿಧಿ ಪರಿಪಾಲನೆ ಮಾಡಿಯೇ ಮಾಡ್ತಾನೆ ಏನು ನಿಷೇಧ ಕರ್ಮ ಅಂತ ಕೇಳಿದ್ರೆ ಭಗವಂತನಿಗೆ ಇಷ್ಟ ಅಲ್ಲದೇ ಇರೋ ಕರ್ಮನೇ ನಿಷೇಧ ಕರ್ಮ ನಿಷಿದ್ಧ ಕರ್ಮ ಭಗವಂತ ಇಷ್ಟಪಡುವಂತಹ ಕರ್ಮವೇ ಸತ್ಕರ್ಮ ಸಾಧು ಕರ್ಮ ಅಥವಾ ವಿಹಿತ ಕರ್ಮ ಅಂತ ಬಿಟ್ಟು ಶಾಸ್ತ್ರದಲ್ಲಿ ವಿಹಿತವಾದದ್ದು ಎಲ್ಲವೂ ಸಾಧುಕರ್ಮ ಅಲ್ಲ ಶಾಸ್ತ್ರದಲ್ಲಿ ನಿಷಿದ್ಧವಾದದ್ದೆಲ್ಲವೂ ಕೂಡ ನಿಷೇಧ ಕರ್ಮ ಅಲ್ಲ ಅದಕ್ಕೆ ಉದಾಹರಣೆ ಅಂದರೆ ಈ ಜರಾಸಂಧ ಅಂತ ದುಷ್ಟ ದೈತ್ಯ ಇದ್ದ ಅವನು ಮಾಡ್ತಿದ್ದ ಪುರುಷ ಮೇಧ ಅಂದರೆ ಪುರುಷರ ಹತ್ಯೆಯನ್ನು ಸಾಲ್ವೋ ಮಾಡ್ತಿರುವಂತಹ ರಾಜಸೂಯ ಆಗಲಿ ದುರ್ಯೋಧನ ಮಾಡಿದ ಪೌಂಡರಿಕ ಯಾಗ ಆಗಲಿ ಅದು ಶಾಸ್ತ್ರ ವಿಹಿತವಾಗಿದ್ದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ಅದು ಇಷ್ಟ ಆಗಲಿಲ್ಲ ಅದರಿಂದ ಅದು ಸತ್ಕರ್ಮ ಆಗಲೇ ಇಲ್ಲ ಇಂದ್ರ ವೃತ್ತಾಸುರ ಸಂಹಾರ ಮಾಡಿದ ಆದರೂ ಕೂಡ ಅದು ಬ್ರಹ್ಮಹತ್ಯೆ ಆಗಲಿಲ್ಲ ಅಶ್ವತ್ಥಾಮ ಶಸ್ತ್ರ ಹಿಡಿದು ವಿಷ್ಣು ಭಕ್ತರಾಗಿರ್ತಕ್ಕಂಥ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ರೂ ಕೂಡ ಅದು ರಾಜಹತ್ಯೆ ಅಂತ ಆಗಲಿಲ್ಲ ಅವನ ಆಗ್ನೇಯಾಸ್ತ್ರವನ್ನು ಶ್ರೀಕೃಷ್ಣ ಪರಮಾತ್ಮ ವಿಫಲಗೊಳಿಸಿದಾಗ ಅಶ್ವತ್ಥಾಮ ಬೇಸರದಿಂದ ಶಸ್ತ್ರ ಸಂನ್ಯಾಸ ಮಾಡಲಿಕ್ಕೆ ಹೊರಟ್ರೆ ವೇದವ್ಯಾಸ ದೇವರೇ ಬಂದು ಅದನ್ನು ತಡೀತಾರೆ ಹಾಗೆ ಬೆಲೆ ಏನು ಅಂತ ನಮಗೆ ಸಂಶಯ ಬಂದರೆ ಶಾಸ್ತ್ರ ಒಂದು ಕರ್ಮವನ್ನು ಮಾಡು ಅಂತ ವಿದಾನ ಮಾಡಿದರೆ ಅದು ಸಾಮಾನ್ಯವಾಗಿ ಭಗವಂತನಿಗೆ ಇಷ್ಟ ಆಗಿರುತ್ತೆ ಅಂತ ಅಷ್ಟೇ ಅಭಿಪ್ರಾಯ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಭಗವಂತನಿಗೆ ಅದು ಇಷ್ಟ ಆಗದೇನೂ ಇರ್ಬೋದು ಅದಕ್ಕೆ ಮಾಡಬೇಡ ಅಂತ ನಿಷೇಧವನ್ನು ಭಗವಂತನೇ ಮಾಡ್ತಾನೆ ವಿಶೇಷ ಸಂದರ್ಭದಲ್ಲಿ ಭಗವಂತನಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಈ ರೀತಿಯಾಗಿ ಶಾಸ್ತ್ರದ ಅಭಿಪ್ರಾಯ ಆದ್ದರಿಂದ ಶಾಸ್ತ್ರ ಹೇಳಿದ್ದು ಸುಳ್ಳು ಈ ರೀತಿಯಾಗಿ ತಮ್ಮ ಮನಸ್ಸಿಗೆ ಬಂದಂತೆ ಅರ್ಥೈಸಬಾರ್ದು ನಿಷೇಧ ಕರ್ಮವನ್ನೇ ಮಾಡಿರುವಂಥ ದುರ್ಯೋಧನನಿಗೆ ವೀರ ಸ್ವರ್ಗವನ್ನು ಭಗವಂತ ಕೊಟ್ಟಿದ್ದರಿಂದ ಶಾಸ್ತ್ರ ಸುಳ್ಳಾಗಿದೆ ತಾನೇ ಅಂತ ಪ್ರಶ್ನೆ ಬಂದರೆ ಯುದ್ಧದಲ್ಲಿ ಶಸ್ತ್ರದಿಂದ ಹತರಾಗಿರ್ತಕ್ಕಂಥ ಕ್ಷತ್ರಿಯ ದುರ್ಯೋಧನ ಅವನು ಎಷ್ಟೇ ಪಾಪ ಮಾಡಿದ್ರೂ ವಿಹಿತ ಕರ್ಮ ಇದೊಂದು ಯುದ್ಧಾಕ್ಯ ಕರ್ಮ ವಿಹಿತ ಕರ್ಮವನ್ನು ಮಾಡಿದಾನೆ ಅದಕ್ಕೆ ಅವನಿಗೆ ವೀರ ಸ್ವರ್ಗವನ್ನು ಕೊಡದೇ ಇದ್ದರೆ ಶಾಸ್ತ್ರ ಸುಳ್ಳಾದೀತು ಅಂತ ವಿಚಾರ ಮಾಡಿ ಭಗವಂತ ಅವನಿಗೆ ಕೊಟ್ಟಿದ್ದಾನು ಸ್ವರ್ಗವನ್ನು ಆದರೆ ಅದು ಸ್ವರ್ಗ ಅಲ್ಲ ಅಂತರಿಕ್ಷದಲ್ಲಿ ಇಂತ ಪಾಪಿಗಳಿಗೆ ನಿರ್ಮಿತವಾಗಿರುವಂತಹ ಸಾಂಕಲ್ಪಿಕ ಸ್ವರ್ಗ ಅದು ಹೆಸರಿಗೆ ಮಾತ್ರ ಸ್ವರ್ಗ ಅದಕ್ಕೆ ಸಾಂಕಲ್ಪಿಕ ಸ್ವರ್ಗ ಅಂತ ಅದು ಸತ್ಕರ್ಮಾನುಷ್ಠಾನ ಮಾಡಿರುವಂತಹ ಸಕಾಮ ಕರ್ಮವನ್ನು ಮಾಡಿರುವಂತಹ ಅವರಿಗೆ ಕೊಟ್ಟಂಥ ಸ್ವರ್ಗ ಸರ್ವಥಾ ಅಲ್ಲ ಅದು ಆದ್ದರಿಂದ ಭಗವಂತನಿಗೆ ಇಷ್ಟ ಅಲ್ಲದೇ ಇರುವಂತಹ ಕರ್ಮ ಅದು ಸತ್ಕರ್ಮ ಅಥವಾ ಸಾಧು ಕರ್ಮ ಅಂತ ಆಗೋದೇ ಇಲ್ಲ ಸ್ವರ್ಗ ಫಲದಾಯಕವೂ ಕೂಡ ಆಗೋದೇ ಇಲ್ಲ ಪಾಪಿಗಳಿಗೆ ನರಕವನ್ನೇ ಹೊಂದಿಸ್ತಾನೆ ಭಗವಂತ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ಮಾಡಿಕೊಂಡ್ರೆ ನರಕವನ್ನು ತಪ್ಪಿಸ್ತಾನೆ ನರಕ ಕೊಡೋದಿಲ್ಲ ಎಲ್ಲ ಪಾಪಗಳಿಗೆ ತಕ್ಕ ಪ್ರಾಯಶ್ಚಿತ ಅಂದರೆ ಒಂದೇ ಅದೇ ಹರಿನಾಮ ಸ್ಮರಣೆ ಆದ್ದರಿಂದ ಸದಾ ಭಗವಂತನ ಸ್ಮರಣೆ ಮಾಡೋರು ದೇವತೆಗಳಾದ್ರಿಂದ ದೇವಾನಾಮ್ ನೆರೆಯೋನಾಸ್ತಿ ದೇವತೆಗಳಿಗೆ ನರಕ ಅನ್ನೋದೇ ಇಲ್ಲ ಕೆಲವೊಮ್ಮೆ ಪ್ರಾರಬ್ಧ ಕರ್ಮವಶಾತ್ ಭಗವಂತನ ವಿಸ್ಮರಣೆ ದೇವತೆಗಳಿಗೂ ಆಗತ್ತೆ ಹರಿವಿಸ್ಮರಣೆನೇ ದೊಡ್ಡ ಅಪರಾಧ ದೊಡ್ಡ ಪಾಪ ಹರಿಸೆಯೇ ದೊಡ್ಡ ಪುಣ್ಯ ದೇವತೆಗಳು ಪ್ರಾರಬ್ಧ ಅನುಭವಿಸುವ ಸಂದರ್ಭದಲ್ಲಿ ಭಗವಂತನನ್ನು ಮರೆತರೂ ಕೂಡ ಪ್ರಾರಬ್ಧ ಕರ್ಮ ಕಳೆದ ತಕ್ಷಣದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಭಕ್ತಿ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿ ಅದರಿಂದಲೇ ಆ ವಿಸ್ಮರಣೆಯ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ವವನ್ನು ಮಾಡ್ಕೋತಾರೆ ಆದ್ದರಿಂದ ಅವರಿಗೆ ನರಕಕ್ಕೆ ಅವಕಾಶವೇ ಇಲ್ಲ ಹೊರತು ದೇವತೆಗಳ ಮೇಲೆ ಪರಮಾತ್ಮನಿಗೆ ಪ್ರೀತಿ ಆದರಿಂದ ಅವರು ತಪ್ಪು ಮಾಡಿದರೂ ಶಿಕ್ಷೆ ಕೊಡೋಲ್ಲ ಅಂತ ಅರ್ಥ ಅಲ್ಲ ದೇವಾನಾಂ ನೆರೆಯಸ್ತಿ ಅಂತ ಇದು ಭಗವಂತನ ಶಾಸನ ಕೆಲವೊಮ್ಮೆ ದೇವತೆಗಳಿಗೆ ಶಿಕ್ಷೆ ಅಂತಂದರೆ ಮನುಷ್ಯರಂತೆ ಭೂಲೋಕದಲ್ಲಿ ಹುಟ್ಟಿ ಪ್ರವರ್ತನೆ ಮಾಡಬೇಕು ಮನುಷ್ಯ ಅನ್ನವನ್ನು ಅಂತ ಇಷ್ಟೆ ಅದು ಎಲ್ಲ ಸಲ ಆ ರೀತಿಯ ಅಲ್ಲ ಆದ್ದರಿಂದ ಅವರು ತಕ್ಷಣದಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡಿ ಪ್ರಯಶ್ಠಿತ ಮಾಡ್ಕೋತಾರೋದ್ರಿಂದ ಅವರಿಗೆ ನರಕಾದೆ ಅನರ್ಥ ಸಂಭವಿಸೋದಿಲ್ಲ ಮನುಷ್ಯರು ಅಂದರೆ ದೇವತೆಗಳಂತೆ ಸಾತ್ವಿಕರೂ ಅಲ್ಲ ದೈತ್ಯರಂತೆ ತಾಮಸರೂ ಅಲ್ಲದೇ ಇರತಕ್ಕಂಥ ರಾಜಸಜೀವರನ್ನು ಮನುಷ್ಯರು ಅಂತೇಳಿ ಪ್ರಯೋಗ ಮಾಡ್ತಾರೆ ಅವರ ಸ್ವರೂಪವೇ ಸುಖ ದುಃಖ ಮಿಶ್ರಣ ರೂಪವಾಗಿ ಇರೋದು ಆದ್ದರಿಂದ ಖೇದ ಮೋದ ಮನುಷ್ಯರಿಗೆ ಖೇದ ಅಂದರೆ ದುಃಖ ಮೋದ ಅಂದರೆ ಸುಖ ಎರಡನ್ನೂ ಮಿಶ್ರಣವನ್ನಾಗೆ ಕೊಡ್ತಾನೆ ಭಗವಂತ ಆದ್ದರಿಂದ ಅವರು ಯಾಗ ಮಾಡಿ ಸ್ವರ್ಗವನ್ನು ಪಡೆದರೂ ಅದು ದೇವತೆಗಳ ಸ್ವರ್ಗ ಆಗಿರೋದಿಲ್ಲ ಅಂತರಿಕ್ಷದಲ್ಲಿರುವಂಥ ಸಾಂಕಲ್ಪಿಕ ಸ್ವರ್ಗ ಸುಖ ದುಃಖ ಮಿಶ್ರಣವಾಗೇ ಇರುತ್ತೆ ಪಾಪದಿಂದ ನರಕವನ್ನು ಅವ್ರು ಪಡೆದರೂ ಕೂಡ ಅದು ದೈತ್ಯರಿಗಾಗಿ ಕೊಡುವಂತಹ ಕೇವಲ ದುಃಖಮಯವಾಗಿರತಕ್ಕಂಥ ನಿತ್ಯ ನರಕ ಅಥವಾ ನಿತ್ಯ ನಿರಯ ಅಂತ ಏನು ಕರಿತೀವಿ ಅದಲ್ಲ ತಮಸ್ಸು ಅಲ್ಲ ಅದು ಯಮರಾಧಿಪತ್ಯದಲ್ಲಿರುವಂತಹ ಅನಿತ್ಯವಾದಂತಹ ಒಂದು ನರಕ ಸ್ವಲ್ಪ ಕಾಲ ಅಲ್ಲಿ ದುಃಖವನ್ನು ಉಂಟು ಮತ್ತೆ ಪುನಃ ಭೂಮಿಗೆ ಬರ್ತಾರೆ ಹೀಗೆ ರಾಜಸರಿಗೆ ಸುಖ ದುಃಖಗಳನ್ನೇ ಭಗವಂತ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಅವರ ರಾಜ್ಯವನ್ನು ವಾಪಸ್ ಕೊಡು ಪುನಃ ಕೊಡು ಅಂತ ಹೇಳಿದ್ರೆ ತಾವಾಗಿ ಜೂಜಾಡೋ ರಾಜ್ಯವನ್ನು ಕಳ್ಕೊಂಡಿಯಾರೆ ಅಂತ ದುರ್ವಾದ ಮಾಡಿದ ದುರ್ಯೋಧನ ಕೃಷ್ಣ ವಿಶ್ವರೂಪವನ್ನ ತೋರಿಸಿದರೆ ಅದು ಕೇವಲ ಆಸುರಿ ಮಾಯೆ ಅಂತ ಮತ್ತದಕ್ಕೂ ಕೂಡ ಕುತರ್ಕವನ್ನೇ ಮಾಡಿದ ನೀನು ಬಹಳ ಪಾಪ ಮಾಡಿದ್ಯಾ ಅಂದರೆ ನೀನೇ ಪಾಪ ಮಾಡಿದವನು ಪರಮ ಪಾಪಿ ನಾನು ಪುಣ್ಯವಂತ ಅಂತ ದುರ್ಯೋಧನ ಹೇಳ್ದ ಕೊನೆಗೆ ತೊಡೆ ಮುರ್ಕೊಂಡು ಬಿದ್ದು ಸಾಯುವ ಸಂದರ್ಭದಲ್ಲೂ ದುರ್ವಾದವನ್ನೇ ಮಾಡಿದ ಅದಕ್ಕೆ ಅವನಿಗೆ ಫಲ ಸಿಕ್ಕಿದ್ದೆವುದು ತಮಸ್ಸು ಅದಕ್ಕೆ ದುರ್ವಾದಿಗಳಿಗೆ ಅಂದಂಥ ಮದಿ ಮಹಾ ದುಃಖಗಳನ್ನು ಉಣಿಪ ಅಂತ ದಾಸರಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಹೀಗೆ ಪರಮಾತ್ಮ ವೈಷಮ್ಯ ನಿರ್ಗುಣ್ಯ ದೋಷ ರಹಿತನೇ ಆಗಿದ್ದಾನೆ ಅವರವರ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಅಂತ ತಿಳಿಸ್ತಾರೆ ಜೊತೆಗೆ ಹರಿರಾಮ ಸ್ಮರಣೆಯೇ ಪಾಪಕ್ಕೆ ದೊಡ್ಡ ಪ್ರಾಯಶ್ಚಿತ್ತ ಅಂತ ಅಂದರೆ ಈ ಈ ಕಡೆಯಿಂದ ಪಾಪ ಮಾಡೋದು ಅಲ್ಲಿಂದ ನಾಮಸ್ಮರಣೆ ಮಾಡೋದು ಅದನ್ನು ಪರಿಹಾರ ಮಾಡಿಕೊಳ್ಳೋದು ಅಂತ ಆ ರೀತಿ ಅರ್ಥ ಅಲ್ಲ ಅಜ್ಞಾತವಾಗಿ ಪ್ರಾರಬ್ಧ ಕರ್ಮ ನಿಮಿತ್ತ ಶಕ್ತಿಗಳ ಪ್ರಭಾವದಿಂದ ಪಾಪವನ್ನೇನಾದರೂ ಮಾಡಿದ್ದರೆ ಅದರ ಪರಿಹಾರಕ್ಕಾಗಿ ಹರಿನಾಮಸ್ಮರಣೆಯನ್ನು ಭಕ್ತಿ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿ ಪ್ರಯಶ್ಚಿತ ಮಾಡಿಕೊಂಡು ಮತ್ತೆ ಸ್ವರ್ಗಾದಿ ಉತ್ತಮ ಲೋಕಗಳನ್ನು ಗತಿಯನ್ನು ಹೊಂದಬಹುದು ಅದರಿಂದ ನಾಮಸ್ಮರಣೆ ಅನ್ನೋದು ತ್ರಿವಿಧ ಜೀವರಾಶಿಗಳಿಗೂ ಅತ್ಯಂತ ಅವಶ್ಯ ದೈತ್ಯರು ಸದಾಕಾಲ ಭಗವಂತನನ್ನು ಭಗವದ್ ಭಕ್ತರನ್ನು ದ್ವೇಷ ಮಾಡ್ತಾರೆ ಆದ್ದರಿಂದ ಅವತ್ ಅವ್ರು ಯಾವತ್ತೂ ನಾಮಸ್ಮರಣೆ ಮಾಡುವಂಥ ಪ್ರಸಕ್ತಿಯೇ ಇಲ್ಲ ಆದ್ದರಿಂದ ನಿತ್ಯ ನೆರವನ್ನ ಹೊಂದುತ್ತಾರೆ